ನಲವತ್ತೇಳು ಮದುವೆ ದೇವರಾತ ದಂಪತಿಗಳು ಮಗನನ್ನು ಆಶ್ರಮದಿಂದ ಮನೆಗೆ ಕರೆತಂದರು ಉದ್ದಾಲಕರು ಆತನು ಆಶ್ರಮದಲ್ಲಿ ಇನ್ನೂ ಕೆಲವು ದಿನ ಇದ್ದರೆ ಒಳ್ಳೆಯದು ಎಂಬ ಭಾವದವರು ಆಲಿಪಿನಿ ಆಲಾಪಿನಿಯವರು ದಿನದಿನವೂ ಮೈತ್ರಿಯಲ್ಲಿ ಯಾಜ್ಞಾವಲ್ಕಿಯನ್ನು ವಿಚಾರವಾಗಿ ಅಭಿಮಾನವು ಬೆಳೆಯುತ್ತಿರುವುದನ್ನು ಕಂಡು ಇಬ್ಬರೂ ಹುಡುಗರು ಆದಷ್ಟು ದೂರದಲ್ಲಿರಲಿ ಅವರು ಬೆಳೆದ ಮೇಲೆ ಏನಾಗುವುದೋ ಆಗಲಿ ಎಂದು ಏಕಾಂತದಲ್ಲಿ ಗಂಟನಿಗೆ ಹೇಳಿ ಆತನನ್ನು ತಂದೆಯ ಮನೆಗೆ ಕಳುಹಿಸಿಕೊಟ್ಟರು ಯಾಜ್ಞಾವಲ್ಕಿಯನ್ನು ಮನೆಗೆ ಬಂದದ್ದೇಥರ ಕಾತ್ಯಾಯನನ್ನು ದೇವರಾತನಿಗೆ ಗಂಟು ಬಿದ್ದನು ಆಲಂಬಿನಿ ದೇವಿಗೆ ವಯಸ್ಸಾಯಿತು ಯಾಜ್ಞವಾಳಿಕೆಯೂ ಇನ್ನೂ ವ್ರತಾಚರಣವನ್ನು ಬಿಟ್ಟಿಲ್ಲ ಆದ್ದರಿಂದ ಆತನ ಸೇವೆಗೆ ಯಾರಾದರೂ ಇರಬೇಕು ಎಂದು ಹಲವು ಕಾರಣಗಳನ್ನು ಮುಂದಿ ಮುಂದಿಟ್ಟನು ಆಲಂಬಿನಿಯು ನೇರವಾಗಿ ಎಲ್ಲದಿದ್ದರು ಪರ್ಯಾಯ ಪರ್ಯಾಯವಾಗಿ ಮನಸ್ಸೋತರು ಆದರೆ ಆಕೆಯೇ ತನ್ನ ಮಗನಿಗೆ ಕಾತ್ಯಾಯನಿಗಿಂತ ತನ್ನ ಅಣ್ಣನ ಮಗನ ಮಗಳನ್ನು ತಂದುಕೊಂಡರೆ ಉತ್ತಮ ಎಂದು ಒಂದು ಸಣ್ಣ ಆಸೆ ಆದರೆ ಅಂದು ಬುಡಿದರಿಗೆ ತಾವು ಕೊಟ್ಟ ಅಭಿವಚನವನ್ನು ಮುರಿಯಲು ಇಷ್ಟವಿಲ್ಲ ಜೊತೆಗೆ ಮನೆಗೆ ಸೊಸೆಯು ಬಂದು ಬಣ್ಣವನ್ನುಟ್ಟ ಒದ್ದಾಡುತ್ತಿರುವುದನ್ನು ನೋಡಿದರೆ ತಾನು ದೃಢವಾಗಿರುವಾಗಲೇ ಮೊಮ್ಮಗನನ್ನು ಎತ್ತುಕೊಂಡು ಆರಿಸುವುದಾದರೆ ಏನೋ ಒಂದು ಲಕ್ಷಣ ಎಂಬ ನಂಬಿಕೆ ದೇವರಾತನಿಗೆ ಉದ್ದಾಲಕರು ಪಂಚಾತ್ಮ ಸಂಕಮನ ವಿದ್ಯೆಯ ವಿಚಾರವನ್ನೆಲ್ಲ ಹೇಳಿದರು ಆತನಿಗೆ ಸಂತೋಷವೂ ಆಯಿತು ಭೀತಿಯೂ ಆಯಿತು ತನ್ನ ಮಗನು ಸರ್ವ ದೇವಾಯತನಾಗಿದ್ದ ದೇವಾಯತನವಾಗಿದ್ದಾನೆ ಎಂದು ಸಂತೋಷ ಇದೇ ಕಾರಣಕ್ಕಾಗಿ ಮಗನು ಬ್ರಹ್ಮವಿದ್ಯೆಯತ್ತ ತಿರುಗಿ ಸನ್ಯಾಸ ಮಾಡಿದರೆ ಏನೋ ಗತಿ ಎಂದು ಭೀತಿ ಆದ್ದರಿಂದ ಆದರ್ಶವೀಗ ಮಗನಿಗೆ ಇನ್ನೊಂದು ಯಜ್ಞೋಪವೀತ ಬದ್ದು ಬಿಟ್ಟರೆ ಅದು ತುಂಟದನದ ಕತ್ತಿಗೆ ಕಟ್ಟಿದ ತುಂಡಿನಂತೆ ಆಗಬಹುದು ಎಂಬ ಸಂಭಾವನೆ ಎಲ್ಲವೂ ಸೇರಿ ಆತನು ಮಗನ ಮದುವೆಗೆ ಒಪ್ಪಿಗೆ ಒಪ್ಪಿಗೆ ಕೊಟ್ಟ ಅಂತೂ ತಂದೆಗೆ ಮನಸ್ಸಮಾಧಾನವಾಗಿ ಆತನು ಮಾಘಮಾಸದಲ್ಲಿ ಲಗ್ನವಿಟ್ಟನು ಇತ್ತಾಯಿ ಅಗ್ನಿವಲ್ಕಿನಿಗೆ ಮಾಘಮಾಸದಲ್ಲಿ ಸೂರ್ಯ ಆರಾಧನೆ ಮಾಡಬೇಕೆಂದು ಮನಸ್ಸು ಮಾಘಮಾಸದಲ್ಲಿ ಸೂರ್ಯನು ಉತ್ತರಾಭಿಮುಖವಾಗಿ ತಿರುಗುವನು ಆಗ ಆರಾಧನೆ ಮಾಡುವವರೇ ಮೇಲೆ ಆತನಿಗೆ ಮಮತೆ ಹೆಚ್ಚು ಶೀಘ್ರವಾಗಿ ವರ ಮಾಡುವನು ಎಂಬ ಎಂದು ಆತನಿಗೆ ನಂಬಿಕೆ ಆದ್ದರಿಂದ ಮಾಘಶುದ್ಧದಲ್ಲಿಯೇ ಮದುವೆ ಎಂದಾಯಿತು ದೇವರಾತನಿಗೆ ಮಗನಿಗೆ ಸಮಾವರ್ತನ ಕರ್ಮವನ್ನು ನಡೆಸಿದನು ವಿದ್ಯಾಗ್ರಹಣವು ಪೂರೈಸಿದೆ ಪೂರೈಸಿತೆಂದು ಸ್ನಾತಕನಾಗಿ ಆಜ್ಞಾವಿಕನು ಪರಿಶೋಭಿಸಿದನು ಮದುವೆಗೆ ಕುಲಪತಿಗಳಿಬ್ಬರು ಸಪತ್ನಿಕರಾಗಿ ಬಂದಿದ್ದರು ಮೈತ್ರಿಯೂ ತವರು ಮನೆಗೆ ಹೋಗಿದ್ದರು ಇತ್ತ ಅಲಂಬಿನಿ ದೇವಿಯು ದೇವಿಯ ಇತ್ತ ಆಲಂಬಿ ದೇವಿಯ ತಂದೆ ತಾಯಿಗಳು ಅಣ್ಣ ಅತ್ತಿಗೆ ಮೊದಲಾಗಿ ಎಲ್ಲರೂ ಬಂದಿದ್ದರು ಆತ ಹೆಣ್ಣಿನ ಕಡೆಯವರಾಗಿ ಭಾರ್ ಅತ್ತ ಹೆಣ್ಣಿನ ಕಡೆಯವರಾಗಿ ಭಾರ್ಗವಾದಿಗಳು ಹೆಣ್ಣಿನ ಮಾತಾಮಹನು ಸಪರಿವರಿವ ಸಪರಿವಾರವರಾಗಿ ಬಂದಿದ್ದರು ಹೆಣ್ಣು ಗಂಡಿನ ಮನೆಯವರಿಗೆ ಇಬ್ಬರಿಗೂ ಪರಮಾನಂದ ಎಲ್ಲರಿಗೂ ವಿವಾಹ ವೈಭವದ ಕಡೆ ಗಮನವಾದರೆ ಯಾಜ್ಞವಲ್ಕನಿಗೆ ಮದುವೆಯ ವೈದಿಕತ್ವದ ಕಡೆಗೆ ಗಮನ ಹೆಚ್ಚು ಪ್ರಾಣಪಾನಗಳನ್ನು ಬೆಸೆಯಬೇಕು ದಂಪತಿಗಳಿಗೆ ಯಾವ ಜೀವವೂ ಸ್ನೇಹಮಯವಾದ ಜೀವನವೂ ನಡೆಯಬೇಕು ಎಂದು ಅರ್ಥ ಕಡೆ ಅಲ್ಲದೆ ಕರ್ಮವು ಹೆಚ್ಚು ಕಡಿಮೆಯಾದರೆ ಕಾತ್ಯಾಯಿನಿಯು ಸಿಡಿದು ನಿಂತರೇನು ಗತಿ ಎಂದು ದಿಗಿಲು ಎಲ್ಲದಕ್ಕಿಂತ ಹೆಚ್ಚಾಗಿ ಹತ್ತು ವರ್ಷದವಳು ಇವಳು ನನಗೆ ನೇರವಾಗಿ ಆದಿತ್ಯ ವ್ರತವನ್ನು ನನ್ನಿಂದ ಮಾಡಿಸುವಳೆ ಎಂದು ಸಂದೇಹ ಭೀತಿ ಸಂದೇಹಗಳ ಆಕಾಶದಲ್ಲಿ ಸಂದೇಹಗಳು ಆಕಾಶದಲ್ಲಿ ಮುಸುಕುವ ಮೋಡಗಳಂತೆ ಬಂದು ಮುಚ್ಚಿಕೊಂಡರು ಒಳಗೊಳಗೆ ಧೈರ್ಯ ದೇವತೆಗಳು ಮಾಡುವ ಕೆಲಸ ಅವರೆಂದು ಅಂಥ ಅರ್ಧಾಂತರವಾಗಿ ಮಾಡುವುದಿಲ್ಲ ಚೆನ್ನಾಗಿಯೇ ಮಾಡುವರು ಅಥವಾ ಒಂದು ವೇಳೆ ಸರಿ ಹೋಗದೆ ಹೋದರೆ ಒಂದು ಹವನವನ್ನು ಹೋಮವನ್ನು ಮಾಡಿದರಾಯಿತು ಎಂದು ಮದುವೆಯು ಬಂತು ಬೆಂಗಳಿನ ಮನೆಯವರು ಹೆಣ್ಣಿನ ಮನೆಯವರೇ ಮನೆ ಮನೆಯವರು ಹೆಣ್ಣಿನ ಮನೆಗೆ ಬಂದರು ರಾಜಧಾನಿಯಲ್ಲೆಲ್ಲ ಪ್ರಮೋತ್ಸಾಹ ಎಲ್ಲರೂ ಆಚಾರ್ಯನ ಮಗನ ಮದುವೆಗೆ ಬರಬೇಕು ಎಂಬುವರು ಕಾತ್ಯಾಯನನೇ ಭಾರ್ಗ ಕಾತ್ಯಾಯನ ಕಾತ್ಯಾಯನು ಭಾರ್ಗವನ್ನು ಒತ್ತಾಯದಿಂದ ಚಪ್ಪರವನ್ನೇ ದೊಡ್ಡದಾಗಿ ಹಾಕಿದನು ಹಾಕಿಸಿದನು ಚಪ್ಪರದಲ್ಲಿ ಅಮನ ಅರಮನೆಯವರಿಗೆಂದು ಪ್ರತ್ಯೇಕ ಸ್ಥಾನವನ್ನು ಏರ್ಪಡಿಸಲಾಗಿತ್ತು ಮದುವೆಯ ದಿನ ಬೆಳಗ್ಗೆ ವಶಂಪಾಯನರು ದೇವರಾಥನನ್ನು ಪ್ರತ್ಯೇಕವಾಗಿ ಕರೆದು ಈ ದಿನ ನಿಮ್ಮ ಮನೆಗೆ ಬರುವವಳು ಸೊಸೆಯಲ್ಲ ಮಹಾಲಕ್ಷ್ಮಿ ನಿಮ್ಮ ವಂಶವನ್ನು ಉದ್ದರಿಸುವಳ ಉದ್ಧರಿಸುವವಳು ಆ ಭಾವವು ನಿಮಗಿರಲಿ ನೀವು ದಂಪತಿಗಳು ಆ ಭಾವದಿಂದ ಕನ್ಯಾಗ್ರಹಣ ಕಾಲದಲ್ಲಿ ದೇವತೆಗಳನ್ನು ಆರಾಧಿಸಿ ನಾನು ಹೀಗೆ ಹೇಳಿದೆನೆಂದು ಕೋಪವಿಲ್ಲವಲ್ಲ ಎಂದರು ದೇವರಾತನು ಅವರಿಗೆ ನಮಸ್ಕಾರ ಮಾಡಿ ಸಮಾವರ್ತನವಾಗುವವರೆಗೂ ತಮ್ಮಲ್ಲಿರುವಲು ಯಾಜ್ಞವಳಿಕೆ ನಿನಗೆ ಹೋಯಿತು ಆದರೂ ಅವನಿಗೆ ತಾವು ಗುರುಗಳು ಎಂಬುವ ಭಾವ ಹೋಗಿಲ್ಲ ಹಾಗೆ ತಮಗೆ ಅವನು ಶಿಷ್ಯನೆಂಬುವ ಭಾವ ಹೋಗಿಲ್ಲ ಬುಡಿದರೂ ಇದ್ದಿದ್ದರೆ ಇದೆಲ್ಲವನ್ನು ಹಿಂದಿನ ದಿನವೇ ಹೇಳಿ ಹೆಚ್ಚಳಿಸುತ್ತಿದ್ದರು ಈಗ ತಾವು ಬುಡಿಲರ ಸ್ಥಾನದಲ್ಲಿದ್ದೀರಿ ಅದೇ ಅದರಿಂದ ತಪ್ಪೇನೂ ಇಲ್ಲ ನಮಗೂ ವಿವಿಧ ವಿವಾಹ ಮಂತ್ರಗಳು ಸಾರ್ಥವಾಗಿ ಗೊತ್ತಿದ್ದರೂ ಅದನ್ನು ಅನುಷ್ಠಾನದಲ್ಲಿಟ್ಟುಕೊಂಡಿಲ್ಲ ತಾವು ಜ್ಞಾಪಕ ಜ್ಞಾಪಕ ಕೊಡದಿದ್ದರೆ ಹೇಗೆ ಎಂದು ಒಂದು ಕಂಡುಗ ಹೇಳಿ ನಮಸ್ಕರಿಸಿದನು ಯಾಜ್ಞಾವಳಿಗೆ ಮದುವೆ ಮಂಟಪಕ್ಕೆ ಹೋಗುವವನ್ನ ಬಂದು ವೈಶಂಪಾಯಿನ ದಂಪತಿಗಳಿಗೆ ನಮಸ್ಕಾರ ಮಾಡಿದನು ಅವರು ಅವನನ್ನು ಬರೆಸಳೆದು ತಪ್ಪಿಕೊಂಡು ಯಾಜ್ಞವಲ್ಯ ನೀನು ಸದ್ವಜ್ಞನಾಗಿದ್ದೀಯೇ ಅದನ್ನು ಲೋಕವು ಒಪ್ಪುವಂತಾಗಲಿ ಎಂದು ಬಾಯ್ ತುಂಬ ಹರಿಸಿದರು ಯಾಜ್ಞವಲ್ಕಿಯನು ತಮ್ಮ ಆಶೀರ್ವಾದದಿಂದ ಹೊರಟು ಬಂದನು ಕದಂಬಿನಿಯು ನಿನ್ನನ್ನು ನೋಡಿದಾಗ ನಮ್ಮ ಯಾಜ್ಞವಲ್ಕಿಯ ಎನ್ನಬೇಕು ಎನ್ನಿಸುತ್ತದೆ ಏನು ಮಾಡಲಿ ಎಂದರು ಯಾಜ್ಞವಲ್ಕ್ಯನು ನಾನು ದೇವರಾಥ ದಂಪತಿಗಳ ಮನೆಗೆ ಮಗನೆನ್ನುವುದು ಎಷ್ಟು ಸರಿಯೋ ವೈಶಂಪಾಯಿನ ದ ವೈಶಂಪಾಯಿನ ದಂಪತಿಗಳ ಶಿಷ್ಯನೆನ್ನುವುದೋ ಹಾಗೆಯೇ ಸರಿ ನಾನು ಎಷ್ಟು ಹಾರಾಡಿದರು ನಿಮ್ಮ ಯಾಜ್ಞವಲ್ಕ್ಯನೇ ಎಂದನು ಕದಂಬಿನಿಗೆ ಇರಿಸಲಾರದಷ್ಟು ಸಂತೋಷವಾಗಿ ನನ್ನ ಯಾಜ್ಞವಲ್ಕಿಯನನ್ನು ವಿಶ್ವಕ್ಕೆ ವಿಶ್ವವೇ ಗೌರವಿಸುವಂತಾಗಲಿ ಎಂದು ಬಾಯ್ತುಂಬ ಹರಿಸಿದರು ಯಾಜ್ಞವಲ್ಕಿಯನಿಗೆ ಉದ್ದಾಲಕ ದಂಪತಿಗಳಿಗೂ ಯಾಜ್ಞವಲ್ಕಿಯನಿಗೆ ಉದ್ದಾಲಕ ದಂಪತಿಗಳಿಗೂ ನಮಸ್ಕಾರ ಮಾಡಿ ಬರಬೇಕೆಂದು ಆಸೆ ಆದರೆ ಅವರು ಏನಾದರೂ ಎಂದುಕೊಂಡರೆ ಎಂದು ಹಿಂದಲೇಟು ಕೊನೆಗೆ ಆದು ಆದು ಆಗಲಿ ಎಂದು ಅವರು ಇರುವ ಒಳಗೆ ಹೋದನು ಉದ್ದಾಲಕರು ಎದ್ದು ಅವನನ್ನು ಬರಮಾಡಿಕೊಂಡು ನೋಡು ಯಾಜ್ಞವೈಕರು ಬಂದಿದ್ದಾರೆ ಎಂದು ಹೇಳತಿಗೆ ಹೇಳಿದರು ಆಕೆಯು ಬಂದು ಪಾಪ ಏನು ನಿನ್ನನ್ನು ಏನು ನಿನ್ನನ್ನು ಎನ್ನಬೇಕು ನಿಮ್ಮನ್ನು ಎನ್ನಬೇಕು ನ್ಯಾಯವಾಗಿ ನಿನ್ನ ನಿಮ್ಮನ್ನು ಎನ್ನಬೇಕು ಅವರು ಅವರು ತಾನೇ ನಮಗೆ ಮಾರ್ಗದರ್ಶನಗಳು ಎಂದು ನಮಗೆ ತಾನು ಹುಡಿದರು ಕೈ ಮುಗಿದು ತಾವು ಏನು ಬೇಕಾದರೂ ಹೇಳಿ ನೀವು ನೆಟ್ಟ ಬೀಜ ನಿಮ್ಮ ಹರಿಕೆಯಿಂದ ನಿಮ್ಮ ನೀರಿಂದ ಬೆಳೆಯಿತು ಅದು ವಿಶ್ವಮಾನ್ಯವಾದರೂ ನಿಮ್ಮ ಗಿಡತಾನೆ ನನಗೊಂದು ಬರಬೇಕು ಅದಕ್ಕಾಗಿ ತಮ್ಮ ಬಳಿಗೆ ಬಂದಿದ್ದೇನೆ ಎಂದು ಇಬ್ಬರಿಗೂ ಪ್ರಾರ್ಥಿಸಿದನು ಉದ್ದಾಲಕರು ಏನು ಮೊನೆಯದು ತಾನೆ ಇಬ್ಬರಿಗೂ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯಬೇಕು ಇದೇ ತಾನೇ ಪ್ರಾರ್ಥನೆ ಎಂದನು ಹೌದು ಈ ದಿನ ನೀವು ಏನು ಕೇಳಿದರೂ ಇಲ್ಲವೆನ್ನಬಾರದು ಆದ್ದರಿಂದ ಆಗಲಿ ಎನ್ನಬೇಕು ನಾವು ಆವತ್ತೇ ಹೇಳಿದ ಹಾಗೆ ನೀವು ವಯಸ್ಸಿನಲ್ಲಿ ಒಂದು ಇನ್ನು ಏತರಲ್ಲಿ ನಮಗೆ ಕಡಿಮೆ ಆದರೂ ಆಗಲಿ ಅಲಾಪಿನಿ ಹೋಗಿ ಆಶಯ ಅಲಾಪಿನಿ ಹೋಗಿ ಅಕ್ಷತೆಯನ್ನು ತೆಗೆದುಕೊಂಡು ಬಾ ಆಶೀರ್ವಾದ ಮಾಡೋಣ ಎಂದರು ಅಕ್ಷತೆಯನ್ನು ತರಲು ಆಕೆಯೂ ಹೋದರು ಉದ್ದಾಲಕರು ನೀನು ನಮಗೊಂದು ಮಾತು ಕೊಡಬೇಕು ಅಪ್ಪಣೆ ಆಗಬೇಕು ಎಷ್ಟಾದರೂ ನಾನು ನಿಮ್ಮ ಅನು ವರ್ಗಕ್ಕೆ ಸೇರಿದವನು ನೀನು ಯಾವಾಗಲೂ ಅಂತರ್ಮುಖಿಯಾದವನು ಯಾಜ್ಞವಲ್ಕಿಯ ನೀನು ಹಾಗೆ ಅಂತರ್ಮುಖಿಯಾಗಿದ್ದರೆ ಕಾತ್ಯಾಯನಿಯ ಬಾಳು ಕೆಟ್ಟಿತು ಕೆಟ್ಟಿಯಿತು ಆದ್ದರಿಂದ ಬಹಿರ್ಮುಖಿಯಾಗಿ ನೀನು ಅವಳ ಮನಸ್ಸು ನೋಯ್ದಂತೆ ಸಂಸಾರವನ್ನು ನೋಡಿಕೊಳ್ಳ ಮಾಡಿಕೊಂಡಿರಬೇಕು ಉದ್ದಾಲಯಕರಿಗೆ ಭಾವವು ಉಕ್ಕೇರಿ ಬಂದಿತ್ತು ಕೊನೆ ಮಾತುಗಳನ್ನಾಳುವಾಗಲಂತೂ ಕಂಠವು ಬಿಗಿದುಕೊಂಡು ಬಂದಿತ್ತು ಯಾಜ್ಞವಲ್ಕಿಯನೋ ಒಂದು ಕಡೆಗೆ ಹಾಗೆಯೇ ನಿಂತುಕೊಂಡನು ಅವನು ಇದುವರೆಗೆ ಆ ಹೊಸ ಹುಡುಗಿ ಹುಡುಗಿಯನ್ನು ತನಗೆ ಬೇಕಾಗುವಂತೆ ತಿದ್ದುಕೊಳ್ಳುವ ಯೋಚನೆಯಲ್ಲಿದ್ದೇನೆ ಹೊರತು ಹೊರತು ಆ ಹುಡುಗಿಯು ತನಗೆ ತನ್ನಂತೆಯೇ ಸೃಷ್ಟಿಗೆ ಬಂದ ಪ್ರಾಣಿ ಅದಕ್ಕೂ ತನ್ನಂತೆಯೇ ಸುಖ ದುಃಖಗಳುಂಟು ಎಂಬುದನ್ನು ಯೋಚಿಸಿರಲಿಲ್ಲ ಉದ್ದಾಲಕರ ಮಾತು ಅತನ ಕಣ್ಣು ತೆರೆಯಿತು ಮದುವೆಯ ಮಂತ್ರಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ರುಕ್ ಅಹಂ ಸಾಮ ನೀನು ರುಕ್ಕು ನಾನು ಸಾಮ ಎಂಬ ಮಂತ್ರವು ಸಖಾಸಪ್ತಪದಿಭವ ಏಳು ಹೆಜ್ಜೆ ನನ್ನ ಜೊತೆಯಲ್ಲಿ ನಡೆದು ಸಖಿಯಾಗಿ ಎಂಬ ಮಂತ್ರವು ನೆನಪಾದವು ಸಖಿಯಾಗು ಎಂಬ ನಮ್ಮ ನೆನಪಾದವು ಆ ವೇಳೆಗೆ ಆಲಾಪಿನಿಯವರು ಅಕ್ಷತೆಯ ಕಾಡನ್ನು ತಂದರು ಯಾಜ್ಞವಲ್ಕ್ಯನು ಆ ಅಕ್ಷತೆಯನ್ನು ಈಸಿಕೊಂಡು ಈ ತಮ್ಮ ಅಪ್ಪಣೆಯು ನನಗೆ ಶಿರೋಧಾರವು ಯಾವಾಗಲೂ ಈ ಮಾತುಗಳು ನನ್ನ ಹೃದಯದಲ್ಲಿದ್ದು ಮಾರ್ಗದರ್ಶಿಯಾಗಿರಲಿ ಎಂದು ಆ ದಂಪತಿಗಳಿಗೆ ನಮಸ್ಕರಿಸಿದನು ಆ ದಂಪತಿಗಳು ನಿನಗೆ ಈ ಮದುವೆ ಸರ್ವಥಾ ಸರ್ವಧಾ ಮದುವೆ ಆಗಿರಲಿ ಎಂದು ಮನಃಪೂರ್ವಕವಾಗಿ ಹರಿಸಿದರು ಯಾಜ್ಞವಲ್ಕಿಯನು ಹೊರಗೆ ಹೋಗುತ್ತಿದ್ದಂತೆಯೇ ಮಧುಮಕ್ಕಳ ತಾಯಿಯರು ಬಂದು ನಿಂದಾಣಿ ಪೂಜೆ ಮಾಡಿಸಬೇಕು ಬನ್ನಿ ನಿಮ್ಮ ಜೊತೆಗೆ ಕದಂಬಿನಿ ದೇವಿಯವರು ಬರುವರು ಎಂದರು ಅಲ ಅಲ ಆಲಾಪಿನಿ ಕದಂಬಿನಿ ದೇವಿಯವರು ಕತ್ಯಾಯನೆಯಿಂದ ಇಂದ್ರಾಣಿ ಪೂಜೆಯನ್ನು ಮಾಡಿಸಿದರು ಕದಂಬಿನಿಯು ನಮ್ಮ ಯಾಜ್ಞವಲ್ಕಿನ ಧರ್ಮ ನಿಮ್ಮ ದಾಂಪತ್ಯವು ಆದರ್ಶವಾಗಿರಲಿ ಎಂದು ಬಾಯಿ ತುಂಬ ಹರಿಸಿದರು ಏಕೋ ಏನು ಆಲಾಪಿನಿಯವರಿಗೆ ಮೈತ್ರಿಯ ನೆನಪಾಯಿತು ಅವರು ಕದಂಬಿನಿಯವರಂತೆಯೇ ಆಶೀರ್ವಾದ ಮಾಡಿದರು ಆದರೂ ಈ ವೇಳೆ ಮೈತ್ರಿಯಾಗಿದ್ದರೆ ಎನ್ನಿಸಿ ಅವರನ್ನು ಆ ಭಾವವು ಎಲ್ಲೆಲ್ಲಿಗೋ ಸೆಳೆದುಕೊಂಡು ಹೋಯಿತು